ದೇವಡುವವರ ಮಹಾದರ್ಶನ ಒಂದು ಅಲೌಕಿಕ ಘಟನೆ ಎರಡು ಜಾವ ಕಳೆದು ರಾತ್ರಿಯ ಮೂರನೆಯ ಜಾವದಲ್ಲಿ ಕಾಲಿಟ್ಟಿತು ಲೋಕದಲ್ಲಿ ಜನರೆಲ್ಲ ಶಾಂತರಾಗಿ ನಿದ್ರಾದೇವಿಯ ಕೃಪೆಗೆ ಪಾತ್ರರಾಗಿ ಕಾಲ ಸುತ್ತಮುತ್ತಲೆಲ್ಲ ಶಾಂತವಾಗಿ ನಿಶಬ್ದದಲ್ಲಿ ಅದ್ದಿದಂತೆ ಮೌನವಾಗಿದೆ ಗಿಡಮರಗಳು ತಮ್ಮದೇ ಆಶ್ರಯವನ್ನು ಪಡೆದಿರುವ ಅಕ್ಕಿಗಳನ್ನೆಲ್ಲ ಮುಚ್ಚಿಟ್ಟುಕೊಂಡು ಹೆದರಿ ಮೂಲೆಯಲ್ಲಿ ಅಡಗಿಕೊಂಡಿರುವ ಮಕ್ಕಳ ಹಾಗೆ ಮೂಕವಾಗಿವೆ ನಾದಿ ದೂರದಲ್ಲೊಂದು ಸಣ್ಣ ಹೊಳೆಯು ಮರಳಿನಲ್ಲಿ ಹರಿಯುತ್ತಾ ಅತ್ತಿಯ ಮನೆಯ ಸೊಸೆಯ ಹಾಗೆ ಆದಷ್ಟು ಕಡಿಮೆಯ ಸದ್ದು ಮಾಡುವಂತಿದೆ ಮೇಲಿನಿಂದ ನಕ್ಷತ್ರಗಳು ಮಾತ್ರ ಯಾವ ಅಂಕೆ ಅಂಕೆಶಂಕೆಯೂ ಇಲ್ಲದೆ ತಮ್ಮ ಬೆಳಕನ್ನು ಚೆಲ್ಲಿ ದುರ್ಭೇದ್ಯವಾದ ಕತ್ತಲನ್ನು ಭೇದಿಸಲು ಯತ್ನಿಸುತ್ತಿವೆ ಆದರೂ ಬಡ ಆ ಬೆಳಕು ಯಾವುದಕ್ಕೂ ಸಾಲದು ದೇವರಾತನು ಆಶ್ರಮದಲ್ಲಿ ದರ್ಭೆಯ ಹಾಸುಗೆಯಲ್ಲಿ ಮಲಗಿದ್ದಾನೆ ಎಡಗೈಯ ಕಿವಿಯೊಡನೆ ಏನೋ ಏಕಾಂತವಾಡುವಂತೆ ತಲೆಯ ಕಳಗಿದೆ ನಿದ್ರೆಯು ಗಾಢವಾಗಿದೆ ಆದರೂ ಕಾರಣವಿಲ್ಲದೆ ಹಠಾತ್ತಾಗಿ ಆತನಿಗೆ ಎಚ್ಚರವಾಯಿತು ಎಚ್ಚರವಾದರೂ ಆತನದು ಕಣ್ಣು ಮುಚ್ಚಿಯೇ ಇರುವ ಜಾತಿ ಆದರೂ ಕಣ್ಣು ಮುಚ್ಚಿರಲು ಸಾಧ್ಯವಾಗಲಿಲ್ಲ ಕಣ್ಣು ಬಿಟ್ಟನು ಮುತ್ತಿನಂತ ಸಣ್ಣ ಕೈಯಣ್ಣೆ ದೀಪದ ಬೆಳಕಿನಲ್ಲಿ ಎದರಿನ ಗೋಡೆಯೂ ಅದರ ಮೇಲೆ ನೇತಾಡುತ್ತಿದ್ದ ಕೃಷ್ಣಾಜಿನವೂ ಕಣ್ಣಿಗೆ ಬಿದ್ದವು ಮತ್ತೆ ಕಣ್ಣು ಮುಚ್ಚಿಕೊಂಡು ತಿಂಗುವನು ಬೆನ್ನೆ ಮೇಲೆ ಮಲಗಿ ಎರಡೂ ಕೈಗಳನ್ನು ಎದೆ ಮೇಲೆ ಇಟ್ಟುಕೊಂಡನು ಸುತ್ತಲೂ ಮುಚ್ಚಿದಂತಾಯಿತು ಇದೇನೆಂದು ಕೊಳ್ಳುವುದರೊಳಗಾಗಿ ಏನೋ ಒಂದು ಅಲೌಕಿಕ ದರ್ಶನವಾದಂತೆ ಆಯಿತು ಥಟ್ಟನೆ ಗುರುತರಿಯಾದ ಅರಣ್ಯದಲ್ಲಿ ಒಂದು ಮೂಲೆ ಬೆಳೆದು ನಿಂತಿರುವ ಮರಗಳ ಗುಂಪು ಅದರ ನಡುವೆ ಒಂದು ಆಶ್ರಮ ಆಶ್ರಮದಲ್ಲಿ ಕಲ್ಲೆಸುತ್ತದೇ ದೂರದಲ್ಲಿ ಒಂದು ಹೊಳೆ ನೀರಿನ ಹರವು ಕಾಣುತ್ತಿದೆ ಹೊಳೆಯುವಷ್ಟು ಭಾರೀಯಲ್ಲ ಸಣ್ಣದೂ ಅಲ್ಲ ಆದರೂ ಆಶ್ರಮವಾಸಿಗಳ ಮೇಲಿನ ಗೌರವದಿಂದ ಜಲದೇವಿಯರು ಅಲ್ಲಿ ನಿಂತ ಮೌನವಾಗಿ ಕೈ ಮುಗಿದು ಮುಂದೆ ಹೋಗುತ್ತಿರುವಂತೆ ಕಾಣುತ್ತಿದೆ ಆ ಆಶ್ರಮದಿಂದ ಯಾರೋ ಅವಸರ ಅವಸರವಾಗಿ ಹೊರಟಿದ್ದಾರೆ ಬಿಳಿಯ ಗಡ್ಡ ಮಿಶಗಳು ಬೆಳ್ಳಗೆ ಸುರಿದಿರುವ ಹಿಮದಂತೆ ಸರ್ವಶುಭ್ರವಾಗಿರುವ ಜಟಾಮಂಡಲವೂ ಆತನೂ ಬುದ್ಧನೂ ಹೌದು ತಪಸ್ವಿಯೂ ಹೌದು ಎಂಬುದನ್ನು ಉದ್ಘೋಷಿಸುವಂತಿದೆ ಮುಖದಲ್ಲಿ ತಾನೇ ತಾನಾಗಿರುವ ಶಾಂತಿಯು ಆ ಉದ್ಘೋಷಣವನ್ನು ಒಪ್ಪಿಕೊಳ್ಳುವಂತೆ ಸಾಕ್ಷಿಯನ್ನು ಕೊಡುವಂತೆ ಇದೆ ಅಕಾರಣವಾಗಿ ಮೆಲುಗುತ್ತಿರುವ ಮಂದಹಾಸವು ಒಳಗೆ ತುಂಬುತ್ತಿ ತುಂಬಿರುವ ಆನಂದದ ಸಾಗರದ ಮೇಲಿನ ಸಣ್ಣ ತೆರೆಗಳಂತೆ ಮೆರೆಯುತ್ತಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ರತ್ನ ದೀಪಗಳಂತೆ ಬೆಳಗುತ್ತಿರುವ ಆ ಕಣ್ಣುಗಳು ಜಗತ್ತಿನ ಕತ್ತಲನ್ನು ಬೆಳಗುವಂತಿವೆ ಅವುಗಳ ನಡುವಿನಿಂದ ಆ ನಾಸಾ ಈತನು ಲೋಕಾನುಗ್ರಹಾರ್ಥ ಗೃಹಾರ್ಥವಾಗಿ ಮೇಲಿನಿಂದ ಇಳಿದು ಬಂದಿರಬೇಕು ಎನ್ನುವಂತಿದೆ ಪ್ರಶಸ್ತವಾಗಿ ಬೆಟ್ಟದ ಮೇಲಿನ ಹಾಸಗಲ್ಲಿನ ವಿಸ್ತಾರವಾಗಿ ಹರಡಿರುವ ಹಣೆಯು ಆತನ ಹೃದಯದ ವೈಶಾಲ್ಯವನ್ನು ಚಿತ್ರಿಸುವಂತೆ ಕಾಣುತ್ತಿದೆ ಆತನು ಏನೋ ಕಾಲಾತೀತವಾಗಿ ವೇಳೆಯು ಮಿಂಚಿ ಹೋದಂತೆ ಅವಸರ ಅವಸರವಾಗಿ ಹೊರಟಿದ್ದಾನೆ ಆಶ್ರಮದ ಬಾಗಿಲಿಗೆ ಬಂದು ಹಿಂತಿರುಗಿ ಆಶ್ರಮಕ್ಕೊಂದು ಸಹ ಸಲ ಕೈಮುಗಿದು ಮುಂದೆ ಹೊರಡುತ್ತಾನೆ ಆ ತುಂಬಿದ ಬೆಳಕಿನ ಒಂದು ಜಾವದ ಬಿಸಿಲಿನಲ್ಲಿಯೂ ಆಶ್ರಮವು ಏನೋ ಕತ್ತಲು ಹಿಡಿದಂತಾಗಿ ನಿಸ್ತೇಜವಾಗುತ್ತದೆ ಆತನು ಬರುತ್ತಿದ್ದಾನೆ ಎಲ್ಲ ಕಡೆಯಲ್ಲಿ ಬೆಳಕಿದ್ದರೂ ಆತನಿಗೆ ಮಾತ್ರ ಬೆಳಕಿನ ಮರಿಯಾಗದ ನೆರಳಿನ ಸೋಂಕು ಇದ್ದಂತಿಲ್ಲ ಉರಿಯಿಲ್ಲದೆ ಬೆಂಕಿಯಂತೆ ಪ್ರಜ್ವಲಿಸುತ್ತಿದ್ದರು ಶಾಂತನಾಗಿರುವ ಆತನು ಬೆಟ್ಟ ಹತ್ತಿ ಕಮರಿ ಇಳಿದು ತೋಪುಗಳನ್ನು ದಾಟಿ ಮನೋವೇಗದಿಂದ ಬಂದು ದೇವರಾತನಿಗೆ ಕೈ ನಾನು ನಿಮ್ಮ ಗರ್ಭದಲ್ಲಿ ಹುಟ್ಟುತ್ತೇನೆ ಎನ್ನುತ್ತಾನೆ ದೇವರಾತನಿಗೆ ನೀನು ಯಾರು ನಮ್ಮನ್ನೇಕೆ ಆರಿಸಿಕೊಂಡಿರಿ ಎಂದು ಕೇಳಬೇಕು ಎನಿಸುತ್ತದೆ ಅಷ್ಟರಲ್ಲಿಯೇ ಆತನು ಸಣ್ಣ ತೇಜಸ್ಪಿಂಡವಾಗಿ ದೇವರಾತನ ಮಗ್ಗಲಲ್ಲಿ ಮಲಗಿರುವ ಆಲಂಬಿನಿ ದೇವಿಯ ಆಲಂಬಿನಿ ದೇವಿಯ ಗರ್ಭವನ್ನು ಪ್ರವೇಶಿಸುತ್ತಿದ್ದಾನೆ ಈತನ ಪ್ರಶ್ನೆವು ಇನ್ನೂ ವರ್ಣರೂಪವನ್ನು ಪಡೆದು ಬಾಹ್ಯಾಕಾಶಕ್ಕೆ ಬರಲು ಪ್ರಯತ್ನವನ್ನು ನಡೆಯುತ್ತಿದ್ದಂತೆ ಇಷ್ಟೂ ನಡೆದೇ ಹೋಯಿತು ದೇವರಾತನಿಗೆ ಆಶ್ಚರ್ಯವಾಯಿತು ಹೆಂಡತಿಯು ಗರ್ಭಿಣಿಯಾದಿನಿಂದ ಆತನು ವಿಧಿವತ್ತಾಗಿ ಏನೇನು ಮಾಡಬೇಕೋ ಆ ಸಂಸ್ಕಾರಗಳನ್ನೆಲ್ಲ ಸಕಾಲದಲ್ಲಿ ಮಾಡಿದ್ದಾನೆ ಪುಂಸವನವಾಗಿದೆ ಬಸರಿಯ ಬೈಕೆಗಳನ್ನು ತೀರಿಸುವುದಾಗಿದೆ ಇನ್ನೆಂಟು ದಿನಕ್ಕೆ ಸೀಮಂತ ಪ್ರಸ್ತುತವಾಗಲಿದೆ ಆಗ ಇದೊಂದು ಅಲೌಕಿಕ ಘಟನೆ ಆತನಿಗೆ ಅತಿ ವಿಚಿತ್ರವೆನಿಸಿತು ಆಶ್ಚರ್ಯದಿಂದ ಮನಸ್ಸಿನಲ್ಲಿಯೇ ಪ್ರಶ್ನೆ ಪರಂಪರೆಗಳು ರಂಗತರಂಗವಾಗಿ ಮೂಡಿದ್ದವು ಹಾಗಾದರೆ ನಮ್ಮ ಆಶೋತ್ತರಗಳು ವ್ಯರ್ಥವಾಗಲಿಲ್ಲ ವೇದಕರ್ಮಗಳು ಅಸಾರ್ಥಕವಾಗಲಿಲ್ಲ ನಮ್ಮ ವಂಶದಲ್ಲಿ ಲೋಕೋತ್ತರನಾದ ಒಬ್ಬ ಬ್ರಹ್ಮವು ಉದಿಸಿ ಉದಯಿಸುವನು ಆತ್ಮೋದ್ಧಾರ ಮಾಡಿಕೊಂಡು ಆತನಿಂದ ವಂಶವು ಉದ್ದಾರವಾಗಿ ಲೋಕವು ಸದ್ಗತಿಯನ್ನು ಪಡೆಯುವ ಹಾದಿಯನ್ನು ಕಂಡುಕೊಂಡು ಉದ್ದಾರವಾಗುವುದು ಎಂದು ಆತನು ಆತನ ಮನಸ್ಸು ಕುಳಿದಾಡಿತು ಸಂತೋಷವಾಗಲಿ ದುಃಖವಾಗಲಿ ಸಂಗಡಿಗೌಡರೊಡನೆ ಹೇಳಿಕೊಳ್ಳದಿದ್ದರೆ ಹಿಡಿಸುವುದಿಲ್ಲ ಒಂದು ವೃದ್ಧಿಯನ್ನು ಪಡೆದರೆ ಇನ್ನೊಂದು ಹ್ರಾಸವಾಗಿ ಮನುಷ್ಯನನ್ನು ಓಲೈಸುತ್ತದೆ ಅದರಿಂದಲೇ ಏನೋ ಮಾನವನು ಸಂಘಜೀವಿಯಾಗಿ ಸಂಘವನ್ನು ಅಪೇಕ್ಷಿಸುವುದು ದೇವರ ಆತನ ಮಗದಲ್ಲಿ ಮನಗಿದ್ದ ಹೆಂಡತಿಯನ್ನು ಕೂಗಿದನು ಆಕೆಯೂ ಎಚ್ಚರವಾಗಿದ್ದಳು ಆತನಿಗೆ ಆಶ್ಚರ್ಯವಾಯಿತು ನೀನು ಎದ್ದಿರುವೆಯಾ ಹಾಗಾದರೆ ಏನಾದರೂ ಏನಾದರೂ ವಿಚಿತ್ರವನ್ನು ಕಂಡೆಯಾ ಕೇಳಿದನು ಆಕೆಯೋ ನಾನು ಕಂಡದನ್ನು ನಿಮಗೆ ಹೇಳಬೇಕೆಂದಿದ್ದೆ ಅಷ್ಟರಲ್ಲಿ ನೀವೇ ಕೂಗಿದ್ದೀರಿ ಎಂದು ತಾನು ಕಂಡದನ್ನು ಹೇಳಿದಳು ಒಂದು ಹೊಳೆಯ ತೀರದಲ್ಲಿದ್ದ ಆಶ್ರಮದಿಂದ ಬಿಳಿಯ ಬಟ್ಟೆಯನ್ನು ಸಾಧುಗಳೊಬ್ಬರು ಬಂದು ತನ್ನ ಗರ್ಭವನ್ನು ಪ್ರವೇಶಿಸಿದರು ಎಂದರು ದೇವರಾತನಿಗೆ ಆಶ್ಚರ್ಯವೋ ಆಶ್ಚರ್ಯವಾಗಿ ಹೋಯಿತು ಹಾಗೆಯೇ ಹಾಗೆಯೇ ಎಂದು ಒಂದು ಅಷ್ಟು ನೋಡು ನನಗೆ ನನಗೂ ನೀನು ಕಾಣಿಸಿತು ಅದನ್ನು ನಿನಗೆ ಹೇಳಬೇಕೆಂದು ಕೂಗಿದೆ ಆ ವೇಳೆಗೆ ನಿನಗೂ ಎಚ್ಚರವಾಗಿ ನಾನು ಕಂಡದ್ದನ್ನು ನೀನು ಕಂಡೆ ಎಂದರು ಆಲಂಬಿದೇವಿಯು ಸ್ತ್ರೀ ಸಹಜವಾದ ಕೋತೂಹಲದಿಂದ ಕೇಳಿದರು ಆಯಿತು ಇದರ ಅರ್ಥವೇನು ದೇವರಾತನನ್ನು ಕೇಳಿದನು ಅರ್ಥವೇನು ಸ್ಪಷ್ಟವಾಗಿಯೇ ಇದೆ ನನಗಿಂತ ಪ್ರಬಲವಾದ ಮಗನಾಗಬೇಕೆಂದು ನಾನು ಮಾಡಿದ ತಪಸ್ಸು ಫಲಿಸಿದೆ ಯಾವುದೋ ಒಬ್ಬ ತಪಸ್ಸು ನಿನ್ನ ಗರ್ಭವನ್ನು ಸೇರಿದ್ದಾನೆ ಹುಟ್ಟು ಲೋಕವನ್ನು ಉದ್ಧಾರ ಮಾಡಲು ಇಲ್ಲಿಗೆ ಬಂದಿದ್ದಾನೆ ಏನು ನಿಮಗಿಂತ ಅಲ್ ಪ್ರಬಲನೆ ನಾನು ನಂಬುವುದು ಹೇಗೆ ಈ ಸುತ್ತಮುತ್ತಲಿನಲ್ಲಿ ಇರಲಿ ದೇಶ ದೇಶಾಂತರಗಳಿಂದಲೂ ಯಜ್ಞ ಯಾಗಾದಿಗಳ ವಿಷಯದಲ್ಲಿ ಏನು ಸಂದೇಹ ಬಂದರೂ ನಿಮ್ಮನ್ನು ಕೇಳುವುದಕ್ಕೆ ಬರುತ್ತಾರೆ ಇನ್ನು ನಿಮಗಿಂತ ಪ್ರಬಲನೆಂದರೆ ಹೇಗೆ ನೋಡು ಮರದಿ ನೀನು ಹೇಳುವುದು ಸುಳ್ಳಲ್ಲ ಆದರೆ ನನ್ನದು ಕರ್ಮಕಾಂಡ ಆದರೆ ದೊಡ್ಡ ದೊಡ್ಡವರು ಹೇಳುತ್ತಾರೆ ಇಲ್ಲಿಂದಾಚೆಗೆ ಇನ್ನೇನೋ ಹೊಂದಿದೆಯಂತೆ ಅದು ಈ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿದೆಯಂತೆ ಅದೇ ಅಂತೆ ನಿನ್ನ ನನ್ನಲ್ಲಿ ನಿನ್ನಲ್ಲಿ ಮಾತ್ರವಲ್ಲ ಸೊಳ್ಳೆ ಇರುವೆ ಅವುಗಳಿಗಿಂತಲೂ ಸಣ್ಣ ಕ್ರಿಮಿಕಿಟ್ಟಗಳಿಂದ ಹಿಡಿದು ಆನೆ ಒಂಟೆಗಳವರೆಗೂ ಇರುವ ಸಚೇತನ ಪ್ರಾಣಿಗಳ ಚೇತನವಾಗಿರುವುದು ಹಾಗೆಯೇ ಬದುಕುವ ಬದುಕಿರುವ ಸ್ಥಾವರ ಜಂಗಮಗಳು ಅದರಿಂದಲೇ ಅಂತೆ ಬದುಕಿರುವುದು ಸೂರ್ಯಚಂದ್ರರಲ್ಲಿ ಪ್ರಕಾಶವಾಗಿ ಕುಳಿತಿರುವುದು ಅದೇ ಇಲ್ಲಿನ ಇಲ್ಲಿನ ಬೆಲ್ಲವನ್ನು ಅದಕ್ಕಾಗಿ ಬಿಟ್ಟು ನನ್ನ ಮಾತು ಕೇಳಿದೆಯೇ ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವು ನಾವು ಮಾಡುತ್ತಿರುವುದೆಲ್ಲ ನಮ್ಮ ಆಶೋತ್ತರಗಳನ್ನೆಲ್ಲ ಬದಕಾಗಿ ಬಿಟ್ಟು ಬದುಕಿದರೆ ಅದು ಸಿಕ್ಕುವುದಂತೆ ಅದು ನಿಜವಾದರೆ ಇಲ್ಲಿರುವ ಎಲ್ಲದಕ್ಕಿಂತ ಹೆಚ್ಚಾದರೆ ಆಗ ಅದನ್ನು ತಿಳಿದವನು ನನಗಿಂತ ಪ್ರಬಲನಾಗುವನೋ ಇಲ್ಲವೋ ನೀವು ಇದುವರೆಗೂ ಅದರ ವಿಷಯವನ್ನೇ ಪ್ರಸ್ತಾಪಿಸಿರಲಿಲ್ಲ ಅಲ್ಲವೇ ಹೌದು ಆ ಸುದ್ದಿಯನ್ನೇ ನಿಜವಾಗಿ ಹೇಳಬೇಕೆಂದರೆ ನನಗೆ ಅದಿಲ್ಲ ಎಂದು ಅಪನಂಬಿಕೆ ಇಲ್ಲ ಆದರೆ ಅದಕ್ಕಾಗಿ ಸರ್ವವನ್ನು ತ್ಯಾಗ ಮಾಡುವುದು ನನಗೆ ಒಪ್ಪುವುದಿಲ್ಲ ನೋಡುವಲಂಬಿ ಯಜ್ಞದಲ್ಲಿ ಅಧ್ವರ್ಯವು ಈ ದೇವರನ್ನು ಕರೆಯಬೇಕೆಂದು ಪ್ರೇಷವನ್ನು ಕೊಡುವನು ಹೋತೃವು ಓಂ ಎಂದು ಆ ದೇವತಾ ಸಂಬಂಧವಾದ ಸೂಕ್ತವನ್ನು ಪಾರಾಯಣ ಮಾಡಿ ಆ ದೇವತೆಯನ್ನು ಆಕರ್ಷಿಸುವನು ಉದ್ಘಾತವೋ ಅದನ್ನು ಸಾಮವಾಗಿ ಹಾಡಿ ಆ ದೇವತೆಯು ಸೂಕ್ಷ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತೆ ಮಾಡುವನು ಹೆಚ್ಚು ಕಡಿಮೆ ಆದದ್ದನ್ನು ಬ್ರಹ್ಮ ಸರಿಪಡಿಸುವನು ಆಗ ಅಧೈರ್ಯವು ಆ ದೇವತೆಗಳ ಹೋಮ ಮಾಡಿ ಇಷ್ಟುವನ್ನು ಸಂಪಾದಿಸುವನು ಈ ವೈಭವದಲ್ಲಿ ಮುಳುಗಿದವನಿಗೆ ಎಲ್ಲರಿಗೂ ಎಲ್ಲವನ್ನೂ ಬಿಟ್ಟು ಸಪ್ಪೆಯಾಗಿ ಕುಳಿತುಕೊಳ್ಳುವುದು ಹೇಗೆ ಹಿಡಿಯಬೇಕು ಅಲ್ಲದೆ ಆ ಮಾರ್ಗವನ್ನು ಹಿಡಿದವನು ಅದಕ್ಕೆ ಬ್ರಹ್ಮವಿದ್ಯೆ ಎಂದು ಹೆಸರು ಒಂದು ಯಜ್ಞಕ್ಕೆ ನಾಲ್ಕು ವೇದಗಳು ಬೇಕು ಅದರಲ್ಲಿ ಯಜುರ್ವೇದದವನಿಗೆ ಅಧ್ವರ್ಯೋ ಋಗ್ವೇದವನಿಗೆ ಹೋತೃತ್ರಿ ಸಾಮ ವೇದವನಿಗೆ ಉದ್ಘಾತರು ಅಥರ್ವನ ವೇದದವನಿಗೆ ಬ್ರಹ್ಮ ಎಂದು ಹೆಸರು ಬ್ರಹ್ಮವಂತಿ ವಿದ್ಯೆ ಎಂದರೆ ಏನು ಬ್ರಹ್ಮವಿದ್ಯೆ ಎಂದರೆ ಬ್ರಹ್ಮವಿದ್ಯೆ ಎಂದರೆ ದೊಡ್ಡದು ಇನ್ನು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದೇ ಎಲ್ಲಕ್ಕಿಂತ ದೊಡ್ಡದು ಎಂಬುದು ಅದು ಅದು ಅದು ಏನೋ ಯಾವುದೋ ಹೇಳುವವರಿಗೂ ಗೊತ್ತಿಲ್ಲ ಕೇಳುವವನಿಗಂತೂ ಗೊತ್ತೇ ಇಲ್ಲ ಅದು ಬ್ರಹ್ಮ ಅದನ್ನು ಸಂಪಾದಿಸಿಕೊಡುವ ವಿದ್ಯೆ ಬ್ರಹ್ಮವಿದ್ಯೆ ಇನ್ನೊಂದು ಸೊಗಸು ಗೊತ್ತೇನು ಹೇಳಿ ಆ ಬ್ರಹ್ಮಕ್ಕಾಗಿ ನಾವು ಎಲ್ಲವನ್ನು ಬಿಟ್ಟು ಮಿಕ್ಕಮಕಾಯಿ ಎಂದು ಕಾಯ್ದು ಕುಳಿತಿರಬೇಕಂತೆ ಅದು ತಪಸ್ಸಿಗೆ ಸಿಕ್ಕುವುದಿಲ್ಲವಂತೆ ದಾನದಿಂದ ಪಡೆಯಲಾಗುವುದಿಲ್ಲವಂತೆ ಅಧ್ಯಯನ ಪ್ರವಚನಗಳಿಗೆ ದೊರೆಯುವುದಿಲ್ಲವಂತೆ ಏನು ಮಾಡಿದರೂ ಪಡೆಯುವುದಕ್ಕೆ ಆಗುವುದಿಲ್ಲವಂತೆ ತಾನಾಗಿ ಅನುಗ್ರಹ ಮಾಡುವವರೆಗೂ ಕಾದುಕೊಂಡು ಬಿದ್ದಿರಬೇಕಂತೆ ಅದು ನನಗೆ ಅಷ್ಟು ಹಿಡಿಯಲಿಲ್ಲ ಆದರೂ ಶ್ರುತಿಯೋದನ್ನು ಹೇಳುತ್ತದೆ ಎಂದು ಗೌರವಿಸಬೇಕು ಗೌರವಿಸೋಣ ಒಪ್ಪಿಕೊಳ್ಳೋಣ ಆದರೆ ಅದು ನಮ್ಮ ಜೀವನವನ್ನು ರೂಪಿಸುವುದು ಬೇಡ ಎಂದು ನಾನು ಹತ್ತ ಕಡೆ ಹಾಕಿಲ್ಲ ಆದರೆ ಈಗ ನಿಮ್ಮ ಮಗ ನಿಮಗಿಂತ ಪ್ರಬಲನಾಗುವನು ಎನ್ನುವರಲ್ಲ ಅದು ಹೇಗೆ ಬಹುಶಃ ಅವನ ಶ್ರದ್ಧೆ ಈ ಕರ್ಮಕಾಂಡವನ್ನು ಒಪ್ಪಿಕೊಂಡು ಅಲ್ಲಿಂದ ಮುಂದಕ್ಕೂ ಹೋಗಬಹುದು ಆದರೆ ಒಂದು ಮಾತು ನನ್ನ ಮಗನಾದವನ್ನು ಕರ್ಮಕಾಂಡವನ್ನು ತಿರುಸಿಕೊಡಿಸಲು ಬಿಡುವುದಿಲ್ಲ ಅವನು ಬ್ರಹ್ಮವಿದ್ಯೆಯನ್ನು ಕರೆಯಬೇಕಾದರೂ ಈ ದೇವರಾತನ ಮಗನನ್ನು ಕರೆಯಬೇಕು ಇಲ್ಲದಿದ್ದರೆ ಯಾಗವೂ ಪೂರ್ಣವಾಗುವುದಿಲ್ಲ ಎನ್ನಬೇಕು ರಾಜಾದಿರಾಜನು ಕೂಡ ಅವನನ್ನು ಪಲ್ಲಕ್ಕಿಲ್ಲಿಟ್ಟುಕೊಂಡು ಕರೆದುಕೊಂಡು ಹೋಗಿ ಬಂಡಿಗಟ್ಟದ ದಕ್ಷಿಣ ಒಪ್ಪಿಸಬೇಕು ಈಗ ನನಗೆ ಇವರೆಲ್ಲ ಸೇರಿ ಯಜ್ಞವಲ್ಕಿಯನ ಮಗ ಯಾಜ್ಞವಲ್ಕಿಯನೆಂದು ಪ್ರಸಿದ್ದನಾಗಬೇಕು ಆಮೇಲೆ ಬೇಕಾದರೆ ಅವನಿಗೆ ಬ್ರಹ್ಮವಿದ್ಯೆ ಬರಲಿ ಅದಿಲ್ಲದೆ ಅವನೇನಾದರೂ ಬ್ರಹ್ಮವಿದ್ಯೆಗಾಗಿ ನಮ್ಮ ಶ್ರೌತ ವಿದ್ಯೆಯನ್ನು ಬಿಡುವುದೆಂದರೆ ನಾನು ಅವನನ್ನೇ ಬಿಟ್ಟೇನು ಆದರೆ ಹಾಗಾಗುವುದಿಲ್ಲ ಎನ್ನು ನಮ್ಮ ಮಗನು ನಮಗೆ ಪ್ರತಿ ನಮಗೆ ಯಾವಾಗಲೂ ವಿಧೇಯನಾಗಿರುವಂತೆ ಅಗ್ನಿಯಿಂದ ಅಗ್ನಿಯಿಂದ ವರವನ್ನು ಪಡೆದಿದ್ದೇನೆ ನೀವು ಈ ಬ್ರಹ್ಮವಿದೆಯ ವಿಚಾರವನ್ನು ಯಾವಾಗಲೂ ಪ್ರಸ್ತಾಪಿಸಿಯೇ ಇಲ್ಲವಲ್ಲ ಅದಕ್ಕೆ ಸಂದರ್ಭ ಬರಲಿಲ್ಲ ಅಲ್ಲದೆ ಅವಕಾಶವಲ್ಲಿ ನಾನು ಪ್ರಜಾಪತ್ರ ಪ್ರಜಾಪತ್ವ ವ್ರತದಲ್ಲಿರುವವನು ಸಾಲದೆ ಕೊತ್ತು ಹುಟ್ಟಿದಾರಭ್ಯ ಕತ್ತು ಮುಳುಗುವವರೆಗೂ ಅಲ್ಲ ಸಂವತ್ಸರವೂ ಆರಂಭವಾಗಿ ಮುಳಿಯುವವರೆಗೂ ದಿನವೂ ತಪ್ಪದೆ ಯಾವುದೋ ಇಷ್ಟಿಯಾಗ ಎಂದು ಕೊಡುತ್ತಿರುವವನು ಈ ಯ ಯಾಗಕ್ಕೆ ದರ್ಭೆ ತರುವುದು ಈ ಇಷ್ಟಿಗೆ ಸಮಸ್ಯೆಗಳನ್ನು ತರುವುದು ಜೊತೆಗೆ ಆ ಬಂದವರಿಗೆ ಸಮಾಧಾನ ಹೇಳಿ ಅವರ ಸಂಶಯಗಳನ್ನು ಪರಿಹರಿಸುವುದು ಇದು ಇದರಲ್ಲಿಯೇ ಕಾಲವೆಲ್ಲ ಕಳೆದು ಹೋಗುತ್ತಿತ್ತು ಈ ದೃಶ್ಯ ಈ ಶರೀರಾತ್ರಿ ನಾವಿಬ್ಬರೂ ಮಾತನಾಡಿಕೊಳ್ಳುವ ಯೋಗ ಬಂದದು ಒಂದು ವೇಳೆ ನನಗೆ ಎಚ್ಚರವಾದರೂ ನಿದ್ರೆ ಮಾಡುತ್ತಿರುವ ನಿನ್ನನ್ನು ನೋಡಿ ಬೆಳಗಿಂದ ಗಾಣದೆತ್ತಿನಂತೆ ದುಡಿಯ ದುಡಿದಿದ್ದಾಳೆ ಎನಿಸಿ ನಿನ್ನನ್ನು ಎಬ್ಬಿಸುವುದಕ್ಕೆ ಮನಸ್ಸು ಬರುತ್ತಿರಲಿಲ್ಲ ಇವತ್ತು ಎಲ್ಲ ವಿಧಿಗಳಿಗೂ ಪ್ರತಿಪ್ರಸವವಾಗಿ ನಾನು ಕಂಡ ವಿಚಿತ್ರವನ್ನು ನಿನಗೂ ಹೇಳಬೇಕು ಎನಿಸಿ ನಿನ್ನನ್ನು ಕೂಗಿದೆ ವೇಳೆಗೆ ಅದೇನು ಬ್ರಹಜ ನೀನು ಎದ್ದಿದೆ ಅಲ್ಲದೆ ಇನ್ನೊಂದು ಇನ್ನೊಂದು ಆಲಂಬಿ ವಿಧಿ ಮಾಡಬೇಕು ಎಂದು ವಿಧಾನಕ ಮಾಡುವ ಶಾಸ್ತ್ರ ಆ ವೇಳೆಗೆ ದೇವರಾತನಿಗೆ ಹರಟೆಯು ಪ್ರವೃತ್ತಿ ಹರಟೆಯ ಪ್ರವೃತ್ತಿ ಬಲವಾಗಿ ಹೋಗಿತ್ತು ಎದ್ದು ಕುಳಿತುಕೊಂಡರೆ ಆಶ್ಚರ್ಯವಿರುತ್ತಿರಲಿಲ್ಲ ಆದರೆ ಆತನು ಹೇಳದೆ ಹಾಗೆಯೇ ಹೊರಳಿಕೊಂಡು ಮೊಳಕೈಗಳ ಮೇಲೆ ಭಾರವನ್ನು ಇಟ್ಟು ತಲೆಯಿಟ್ಟುಕೊಂಡು ಹೆಂಡತಿಯ ಕಡೆಗೆ ತಿರುಗಿ ಹೇಳಿದನು ಕೇಳು ನನಗೆ ಇನ್ನೊಂದು ಸಹಿಸಲಾರದು ಅಂಶ ಎಂದರೆ ಆ ಬ್ರಹ್ಮವಿದ್ಯೆಯನ್ನು ಬಲ್ಲವರು ನಾಯಿ ನರಿ ಚಂಡಲ ಆಗಿ ಚಂಡಾಲರಾದಿಯಾಗಿ ಎಲ್ಲರನ್ನೂ ಸಮಂತೆ ಅದು ನನಗೆ ಸೇರಿದ ವಿಷಯ ಬ್ರಾಹ್ಮಣನಾಗಿ ಸರ್ವಶ್ರೇಷ್ಠನು ಜ್ಯೇಷ್ಠನೂ ಆಗಿ ನಾವು ಆರಾಧಿಸುವ ದೇವತೆಗಳನ್ನು ನಮ್ಮನ್ನು ಆರಾಧಿಸುವವರನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಪರ್ಶನ ದರ್ಶನಾದಿಗಳಿಗೂ ಅಯೋಗ್ಯರಾದವರನ್ನು ಸಮವೆಂದು ಭಾವಿಸುವುದು ಹೇಗೆ ಇದೊಂದು ದೊಡ್ಡ ಬಹು ಜಟಿಲವಾದ ಸಮಸ್ಯೆ ಆದ್ದರಿಂದ ನಾನು ಬ್ರಹ್ಮವಿದ್ಯ ಗೋಜಿಗೆ ಹೋಗುವುದಿಲ್ಲ ನನಗೆ ಒಪ್ಪುವುದು ಎಂದರೆ ಸರ್ವೇಶಾಮ ವಿರೋಧೇನ ಬ್ರಹ್ಮಕರ್ಮ ಮಾಡುವುದು ಎಂದರೇನು ನಾವು ಮಾಡುವ ಕರ್ಮ ಯಾರಿಗೂ ಯಾವ ಪ್ರಾಣಿಗೂ ಚೇತನಾಚೇತನ ಯಾವುದಕ್ಕೂ ಯಾವ ರೀತಿಯಲ್ಲಿ ಹಿಂಸೆಯಾಗದಂತೆ ಎಚ್ಚರವಾಗಿ ನೋಡಿಕೊಳ್ಳುವುದು ಶಂ ನೋ ಅಸ್ತು ದ್ವೀಪದೇಶಂ ಚತುಷ್ಠೇ ಎರಡು ಕಾಲಿನ ಪ್ರಾಣಿಗಳಿಗೂ ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಸುಖವಾಗಲಿ ಎಂದು ಕರ್ಮ ಮಾಡುವುದು ಹೌದು ಹೌದು ಈಗ ನೀವು ಮಾಡುವ ಹಾಗೇ ಇದೆ ನಿಮ್ಮ ಜೀವ ಕಾರುಣ್ಯದ ವಿಚಾರದಲ್ಲಿ ಯಾರೂ ಸಂದೇಹ ಯಾರಿಗಾದರೂ ತೊಂದರೆ ಅದು ನಿಮಗೆ ಆದರೆ ಅದು ನಿಮಗೆ ಒಪ್ಪಿ ಹೋಗಿದೆ ಏನು ಮಾಡಲಿ ನಿನಗೆ ತೊಂದರೆ ತಪ್ಪಿದ್ದಲ್ಲ ಆದರೆ ನೀನು ನನ್ನ ಕೈ ಹಿಡಿದು ನೀನೂ ಇಷ್ಟು ಕಷ್ಟ ಸಹಿಸಬೇಕಾಗಿದೆ ನನ್ನಕೆಷ್ಟು ಏನೂ ಇಲ್ಲ ನನಗಿದೆಲ್ಲ ಒಗಿಹೋಗಿದೆ ಆ ವೇಳೆಗೆ ಜಾವದ ಕೋಳಿಯೂ ಕೂಗಿತು ಇದನ್ನು ಕೇಳಿ ಇಬ್ಬರೂ ಇದನ್ನೇನು ಆಗಲೇ ಕೋಳಿ ಕೂಗುವ ಹೊತ್ತಾಯಿತು ಸರಿ ಇನ್ನೇನು ಸ್ನಾನ ಸ್ನಾನಕ್ಕೆ ಹೇಳುವ ಹೊತ್ತಾಯಿತು ಎಂದುಕೊಂಡರು ದೇವರಾತನು ಇವತ್ತು ಮಧ್ಯಾಹ್ನದ ಊಟವಾದ ಮೇಲೆ ನೀನು ಕೇಳಿದರೆ ನಾನೇನು ಮಾಡಬೇಕೆಂದಿದ್ದೇನೆ ಎಂಬುದನ್ನು ಹೇಳುತ್ತೇನೆ ಇಷ್ಟೇ ತಾನೆ ಎಂದು ಕೇಳಿದನು ಅದಕ್ಕೆ ಉತ್ತರವಾಗಿ ಆಕೆಯೋ ಹಾಗಾದರೆ ಇವತ್ತು ಬೇಗ ವೈಶ್ವ ನೋಡಿಕೊಳ್ಳಬೇಕು ನಿಮ್ಮ ಮಾತು ನನಗೆ ಬೆಲ್ಲ ಮುದ್ದೆ ಹಾಗೆ ಅಲ್ಲದೆ ಈ ದಿನ ಪುರಾಣವೂ ಇಲ್ಲ ಸಂಜೆಯೊಂದು ಹೊತ್ತಿರವರೆಗೂ ಪ್ರಸಂಗವಾಗಬಹುದು ಎಂದಳು ಇಬ್ಬರು ಇನ್ನೊಂದುಗಳಿಗೆ ಹಾಗೆಯೇ ಇದ್ದು ಸ್ವರವು ಸರಿಯಾಗುವವರೆಗೂ ಮಲಗಿದ್ದು ಇದ್ದರು.